ಸಿ ರಾಜಗೋಪಾಲಾಚಾರ್ಯರು ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಯಾವಾಗಲೂ ಕರಿಯ ಬಣ್ಣದ ಕನ್ನಡಗಳನ್ನು ಧರಿಸುತ್ತಿದ್ದರು ಇದು ಕುಚೋದ್ಯಕ್ಕೆ ಅವಕಾಶ ಕೊಟ್ಟಿತು ಅವರಿಗೆ ಕಣ್ಣೇನೋ ದುರ್ಬಲವಾಗಿದ್ದದ್ದು ನಿಜ ಎಷ್ಟೋ ಮಂದಿಗಿರುವಂತೆ ಆದರೆ ಗಾಜು ಕಪ್ಪು ಬಣ್ಣ ಏಕೆ ಅವರ ಕಣ್ಣು ಗುಡ್ಡೆ ಹೇಗೆ ಹೇಗೆ ತಿರುಗುತ್ತದೆಯೋ ಅದು ಇತರರಿಗೆ ತಿಳಿಯಬಾರದೆಂದು ಮನಸ್ಸಿನ ಕೆಲಸವನ್ನು ಕಣ್ಣು ಗುಡ್ಡೆಯ ಹೊರಡಿಕೆ ಹೊರಟು ಹೊರಟು ಆ ಹೊರಪಡಿಸುತ್ತದೆ ಕೋಪತಾಪಗಳಿಗೆ ವಶವಾದಾಗ ಅಥವಾ ಏನಾದರೂ ಕೃತ್ರಿಮವನ್ನು ಯೋಚಿಸುತ್ತಿರುವಾಗ ಅದರ ಸೂಚನೆ ಕಣ್ಣಿನಿಂದ ಹೊರಪಡುತ್ತದೆ ಜಾಣರಾದವರು ಅದನ್ನು ಅರ್ಥ ಮಾಡಿಕೊಂಡಾರೋ ಅದನ್ನು ತಪ್ಪಿಸಲು ತಮ್ಮ ಅಂತರಂಗವನ್ನು ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ಕರಿಯಬಣ್ಣದ ಕನ್ನಡಕ ಎಂದು ಪ್ರವಾದ ಹರಡಿ ಹರಡಿತ್ತು ಮಿತ್ರರಿಂದ ಹೊರಟದ್ದೋ ಶತ್ರುಗಳಿಂದ ಹೊರಟದ್ದೋ ನಾನು ಹೇಳಲಾರೆ ಆ ಪ್ರವಾದವೇನೋ ಸಾರ್ವಜನಿಕರಲ್ಲಿ ಹರಡಿತ್ತು ಇದು ಅಪಾತವೆಂದು ನಾನು ಧಾರಾಳವಾಗಿ ಹೇಳಬಲ್ಲೆ ರಾಜಗೋಪಾಲಾಚಾರ್ಯರಿಗೂ ನನಗೂ ಸುಮಾರು ಐವತ್ತು ವರ್ಷಗಳ ಪರಿಚಯ ಅವರು ನವರತ್ನ ರಾಮರಾಯರ ಸಹಾಧ್ಯಾಯಿಯು ಆಪ್ತ ಸ್ನೇಹಿತರು ಆಗಿದ್ದರು ಅದು ಕಾವ್ಯ ಯೋಗ್ಯವಾದ ಸ್ನೇಹ ಒಂದು ನಿದರ್ಶನ ಕೊಡುತ್ತೇನೆ ಸ್ನೇಹ ಸ್ವಭಾವ ನವರತ್ನ ರಾಮರಾಯರು ತೀರಿಕೊಂಡ ವರ್ತಮಾನ ರಾಜಗೋಪಾಲಾಚಾರ್ಯರಿಗೆ ತಂತಿಯ ಮೂಲಕ ತಿಳಿಯಿತು ಆಗ ಅವರು ಕೇರಳ ಪ್ರಾಂತದಲ್ಲಿ ಸಂಚಾರದಲ್ಲಿದ್ದರು ಸ್ನೇಹಿತರ ಮರಣವಾರ್ತೆ ತಿಳಿದ ಕೂಡಲೇ ಇನ್ನು ಮುಂದಿನ ಸಂಚಾರವನ್ನು ನಿಲ್ಲಿಸಿ ಕಾರಿನಲ್ಲಿ ಬೆಂಗಳೂರಿಗೆ ಬಂದರು ಅದು ಸಂಜೆಯ ವೇಳೆಗೆ ದಹನ ಕ್ರಿಯೆ ಮುಗಿದು ಹೋಗಿತ್ತು ಅವರ ಮನೆಗೆ ಹೋಗಿ ವಿಚಾರಿಸಿಕೊಂಡು ಈಗ ಕತ್ತಲಾಗಿದೆ ನಾಳೆ ಬೆಳಿಗ್ಗೆ ಯಾರಾದರೂ ನನ್ನ ಜೊತೆಯಲ್ಲಿ ಸ್ಮಶಾನಕ್ಕೆ ಬಂದು ಆ ಜಗವನ್ನು ನನಗೆ ತೋರಿಸಬೇಕಲ್ಲ ಎಂದರು ಅದರಂತೆ ಆ ಮರಣಿಯ ದಿನ ಬೆಳಿಗ್ಗೆ ಐದು ಗಂಟೆಗೆ ರಾಮರಾಯರ ಮನೆಗೆ ಬಂದು ಆಗ ಅಲ್ಲಿಗೆ ಬಂದಿದ್ದ ರಾಮರಾಯರ ತಮ್ಮ ಕೃಷ್ಣಸ್ವಾಮಿಯನ್ನು ಜೊತೆ ಮಾಡಿಕೊಂಡು ರುದ್ರಭೂಮಿಗೆ ಹೋಗಿ ಚೀತೆಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿದು ಬಂದರು ಹಾಗೆಯೇ ನೂತನ ವಸ್ತ್ರಗಳನ್ನು ತಂದು ರಾಮರಾಯರ ಮಕ್ಕಳು ಶುಭ ದಿವಸ ಆ ವಸ್ತ್ರಗಳನ್ನು ಧರಿಸತಕ್ಕದ್ದೆಂದು ಸೂಚಿಸಿದರು ಕೆಲವು ತಿಂಗಳಾದ ಮೇಲೆ ಆ ಕನ್ಯ ಮದುವೆಗೆ ಏರ್ಪಾಟು ಮಾಡುವುದರಲ್ಲಿಯೂ ಮುಖ್ಯ ಭಾಗ ರಾಜಗೋಪಾಲಾಚಾರ್ಯರದು ಅವ್ಯಾಜ ಸ್ನೇಹ ಇಂತಹ ಇಂಥದು ರಾಜಗೋಪಾಲಾಚಾರ್ಯರ ಸ್ನೇಹ ಈ ಸ್ನೇಹ ರಾಮರಾಯರು ರಾಜಾಜಿ ರಾಜಾಜಿಯವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಪ್ರಾರಂಭವಾದದ್ದು ಇಬ್ಬರಿಗೂ ಇಂಗ್ಲಿಷ್ ಸಾಹಿತ್ಯದಲ್ಲಿ ಗಾಢವಾದ ಪ್ರೇಮ ಇಬ್ಬರೂ ಶೇಕ್ಸ್ಪಿಯರಿಯನ ಭಕ್ತರು ಇಬ್ಬರಿಗೂ ವಾದವಿವಾದಗಳಲ್ಲಿ ಸಾಮರ್ಥ್ಯ ತತ್ವ ವಿಚಾರಗಳಲ್ಲಿ ಕುತೂಹಲ ಎಲ್ಲದಿಗಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರಲ್ಲಿ ಮೆಚ್ಚುಗೆ ಮೆಚ್ಚುಗೆ ಕಾರಣ ಹೇಳಲಾದೀತೆ ವಿದ್ಯಾಭ್ಯಾಸ ಮುಗಿದ ತರುವಾಯ ರಾಮರಾಯರು ಶಾಲೆಯಲ್ಲಿ ಕೆಲವು ಕಾಲ ವಕೀಲಿ ನಡೆಸಿದರಂತೆ ರಾಜಗೋಪಾಲಾಚಾರ್ಯರ ಸಹೋದ್ಯೋಗಿಯಾಗಿ ಅವರಿಬ್ಬರೂ ಬೆಳೆದಂತಹ ಸ್ನೇಹ ತುಂಬಾ ಅಪರೂಪವಾದದ್ದು ಈ ಮಾತನ್ನು ರಾಜಗೋಪಾಲಾಚಾರ್ಯರೇ ಮೈಸೂರಿನ ಒಂದು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದರು ಈಗ ಕಾಲ ವಿಷಮ ವಿಷಮವಾಗುತ್ತಿದೆ ಸಂದರ್ಭಗಳು ಬದಲಾಯಿಸಿವೆ ಈಗ ಪ್ರತಿಯೊಬ್ಬನು ತನ್ನಷ್ಟಕ್ಕೆ ತಾನು ತನ್ನ ಆದಾಯ ತನ್ನದು ಎಂದು ನೋಡುತ್ತಾನೆ ಈಗ ಸ್ನೇಹವೇನಿದ್ದರೂ ಸ್ವಪ್ರಯೋಜನ ದೃಷ್ಟಿಯದು ಸ್ವಕಾರ್ಯ ಸ್ವಕಾರ್ಯದ ಅವಸರವಿಲ್ಲದಿದ್ದರೆ ಸ್ನೇಹಕ್ಕೆ ಅವಕಾಶವಿಲ್ಲ ಪ್ರತಿಫಲವನ್ನು ಎದುರು ನೋಡದ ಸ್ನೇಹಕ್ಕೆ ಈಗ ಹೀಗೆ ನಿರುತ್ಸಾಹವಾಗಿದೆ ರಾಮರಾಯರಿಗೂ ನನಗೂ ಇದ್ದ ಸ್ನೇಹದಲ್ಲಿ ಸ್ವಲಾಭಚಿಂತ ಅವರಿಗೂ ಕಾರಣವಿರಲಿಲ್ಲ ನನಗೂ ಕಾರಣವಿರಲಿಲ್ಲ ಅದು ಸ್ನೇಹಕ್ಕಾಗಿ ಆದ ಸ್ನೇಹ ನಿಜವಾದ ಪರಸ್ಪರ ಸ್ನೇಹ ಮೆಚ್ಚಿಕೆ ಉಪಾಯ ತತ್ಪರತೆ ಆದರೆ ರಾಜಗೋಪಾಲಾಚಾರ್ಯರಲ್ಲಿ ಉಪಾಯ ತತ್ಪರತೆ ಇರಲಿಲ್ಲವೆಂದು ನಾನು ಹೇಳುತ್ತಿಲ್ಲ ಅವರಲ್ಲಿ ಕೃತ್ರಿಮವಿರಲಿಲ್ಲ ಉಪಾಯವಿತ್ತು ಉದಾಹರಣೆ ಒಂದು ಸಾರ್ವಜನಿಕ ಸಭೆ ವ್ಯವಸ್ಥಾಪಕರು ಮೊದಲೇ ರಾಜಾಜಿಯವರ ಸೂಚನೆಯನ್ನು ಕೇಳುತ್ತಾರೆ ಆ ದಿನ ಮಾತನಾಡತಕ್ಕವರಾರೆಂಬುದನ್ನು ರಾಜಾಜಿ ಹೇಳುತ್ತಾರೆ ಅನಂತರ ಹಾಗೆ ಚುನಾಯಿಸಿದ ಜನ ಯಾವ ಕ್ರಮದಲ್ಲಿ ಯಾರಾದ ಮೇಲೆ ಯಾರು ಮಾತನಾಡತಕ್ಕದ್ದೆಂದು ಹೇಳುತ್ತಾರೆ ಅನಂತರ ಸಭೆಗೆ ಇನ್ನೂ ಯಾರು ಬಂದಿದ್ದಾರೆ ಎಂದು ಕರ್ನಾಟಕದ ಕೆಳಗಿನಿಂದ ನೋಡಿ ಗುರುತಿಸುತ್ತಾರೆ ಅವರಲ್ಲಿ ಭಾಷಣ ಮಾಡಲು ಯಾರು ಸಿದ್ಧರಾಗಿದ್ದಾರೆಂಬುದನ್ನು ಅವರು ಅರಿತಿರುತ್ತಾರೆ ಇಂಥವರನ್ನು ಭಾಷಣಕ್ಕೆ ಕರೆಯುತ್ತಾರೆ ಈ ಐದಾರು ಜನರು ಭಾಷಣ ಮಾಡುತ್ತಾರೆ ಇವರೆಲ್ಲಾ ಮುಗಿಸಿದ ಮೇಲೆ ಹೇಳುವವರು ರಾಜಾಜಿ ಅದುವರೆಗೆ ಮಾತನಾಡಿದವರು ಹೇಳಿದ ಅಂಶಗಳನ್ನು ತಮಗೆ ಯುಕ್ತತೋರಿದಂತೆ ತೋರಿದಂತೆ ವಿವರಿಸುವುದು ಪುಷ್ಟೀಕರಿಸುವುದು ಮಾತ್ರವೇ ಅಲ್ಲದೆ ಅವರ ಲೋಪಗಳನ್ನು ಭರ್ತಿ ಮಾಡುವರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಯಾರಾದರೂ ಏನಾದರೂ ಸವಾಲು ಹಾಕಿದರೆ ತಾವು ಅದಕ್ಕೆಲ್ಲ ಜವಾಬು ಹೇಳುವರು ಹೀಗೆ ಕಡೆಯ ಭಾಷಣ ರಾಜಾಜಿಯವರದು ವಿಷಯಗಳ ನಿಲಾಸರಿಪಡಿಸುವುದು ಇದರಲ್ಲಿ ಕೃತ್ರಿಮವೇನೂ ಇಲ್ಲ ಅಂದಿನ ಕೆಲಸ ರಗಳೆಯಿಲ್ಲದೆ ಸುಸೂತ್ರವಾಗಿ ನಡೆಯಬೇಕೆಂಬ ಉಪಾಯ ಮುದ್ರಾರಾಕ್ಷಸ ಎಂಬ ಸಂಸ್ಕೃತ ನಾಟಕದಲ್ಲಿ ಒಂದು ಪದ್ಯ ಮುಹು ಮುಹರ್ಲಕ್ಷಿ ಮುಹುರತಿ ಮುಹುರ್ನಶ್ಯುರಾತಫಲೇತ್ರಯವಿಧ ಮಂತ್ರಿಯಾದವನು ಕೆಲವು ಸಂದರ್ಭಗಳಲ್ಲಿ ಸಿಂಹದಂತೆ ಗರ್ಜನೆ ಮಾಡಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಪಕ್ಷಿಯಂತೆ ಹಾಡಬೇಕಾಗುತ್ತದೆ ಕೆಲವು ಸಲ ಕುದುರೆಯಂತೆ ಓಡಬೇಕಾಗುತ್ತದೆ ಕೆಲವು ಸಲ ಹಾವಿನಂತೆ ನುಳಚಿಕೊಂಡು ಹೋಗಬೇಕಾಗುತ್ತದೆ ರಾಜಕೀಯದಲ್ಲಿ ಹೀಗೆ ನಾನಾ ವಿಧಾನ ನೀತಿಗಳು ಉಪಾಯಗಳು ನಾನಾ ಮಾರ್ಗಗಳು ರಾಜಾಜಿಯವರನ್ನು ಆಕ್ಷೇಪ ರಾಜಾಜಿಯವರನ್ನು ನಾನಾ ಮಾರ್ಗಗಳು ರಾಜಾಜೀವನನ್ನು ಆಕ್ಷೇಪಿಸುವವರು ಈ ವಾಕ್ಯವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಅವರದು ಬರಿಯ ಭಾಷಣ ಪಾಂಡಿತ್ಯವಲ್ಲ ಅದಕ್ಕಿಂತ ಮೇಲಿನ ಕಾರ್ಯ ಸಾಧನೆ ಅವರ ಕೆಲಸ ಸಮಯ ಸಂದರ್ಭಗಳಿಗೆ ತಕ್ಕಂತೆ ಕಾರ್ಯವಿಧಾನವನ್ನು ಸಾಧನವನ್ನು ಹವಿಸಿಕೊಳ್ಳುತ್ತಾರೆ ಸಾಮಾನ್ಯರ ಮನಸ್ಸಿಗೆ ಇದು ಅರ್ಥವಾಗುವುದು ಕಷ್ಟ ಅರಬ್ಬಿ ಭಾಷೆಯಲ್ಲಿ ಒಂದು ಹೇಳಿಕೆಯುಂಟಂತೆ ರಾಜರ ಮನೋಗತವನ್ನು ರಾಜನಾದವನೇ ಬಲ್ಲ ಎಂದು ರಾಜಗೋಪಾಲಾಚಾರ್ಯರು ಉದ್ದೇಶ ಚಿಂತಕರು ಮಾತ್ರವೇ ಅಲ್ಲ ಉಪಾಯ ಚಿಂತಕರು ಹೌದು ತರ್ಕಶೀಲ ಬುದ್ಧಿ ಅವರದು ತರ್ಕಶೀಲವಾದ ಬುದ್ಧಿ ಯಾವ ಸಂಗತಿಯಾದರೂ ಅದನ್ನು ಹೇಳುವ ವಾಕ್ಯವನ್ನು ಮೊದಲು ಪರಿಶೀಲಿಸುವರು ಅದರ ಶಬ್ದಾರ್ಥ ಭಾವಾರ್ಥಗಳನ್ನು ವಿಮರ್ಶನ ಮಾಡುವರು ಅನಂತರ ಹೇಳಿದ ಸಂಗತಿಯನ್ನು ಅದು ನಿಜವೇ ಎಂದು ಪರೀಕ್ಷಿಸುವರು ಒಂದಕ್ಕಿಂತ ಹೆಚ್ಚು ಸಂಗತಿಗಳಿದ್ದರೆ ಅವುಗಳ ಹೊಂದಾವಣೆಯನ್ನು ಪರೀಕ್ಷಿಸುವರು ಹೀಗೆ ಪ್ರತಿಯೊಂದು ವಿಷಯವನ್ನು ಬಿಡಿಬಿಡಿಯಾಗಿ ಬಿಡಿಸಿ ತೂಗಿ ಬೆಲೆ ಅವರ ಪದ್ದತಿ ಇದು ತರ್ಕ ಪದ್ದತಿ ಇದು ಲಾ ಅಭ್ಯಾಸದಿಂದ ಬಂದದ್ದೆಂದು ಯಾರಾದರೂ ಹೇಳಬಹುದು ಆದರೆ ಈ ಪರೀಕ್ಷೆಯ ಗುಣ ನೈಜವಾಗಿ ಬಂದಿರಬೇಕು ಈ ವಿಷದತೆ ಇಲ್ಲದ ಲಾಯರುಗಳನ್ನು ಎಷ್ಟೋ ಮಂದಿಯನ್ನು ನಾನು ಬಲ್ಲೆ ಅವರು ಬಹು ಶಬ್ದಗಳನ್ನು ಉಪಯೋಗಿಸುತ್ತಾರೆ ದಪ್ಪ ದಪ್ಪ ಮಾತುಗಳನ್ನಾಡುತ್ತಾರೆ ಅಲಂಕಾರಗಳನ್ನು ಉಪಯೋಗಿಸುತ್ತಾರೆ ಪ್ರಸಿದ್ಧ ಪುರುಷರ ಮುಕ್ತಿಗಳನ್ನು ಉದಾಹರಿಸುತ್ತಾರೆ ಆದರೆ ತರ್ಕ ಶುದ್ಧಿ ಇಲ್ಲ ವಾಕ್ಯ ಪರಿಷ್ಕಾರವಿಲ್ಲ ತಿರುಳಿಲ್ಲ ಒಬ್ಬ ಪೌರಾಣಿಕರು ಓದಿದರಂತೆ ಗ್ರಂಥದಿಂದ ಕುಂಡಿನಗರೆ ಅಲ್ಲಿದ್ದ ಶ್ರೋತೃಗಳಲ್ಲಿ ಒಬ್ಬಾಕೆ ಕೇಳಿದಳು ಹಾಗೆಂದರೆ ಏನು ಆಚಾರ್ಯರೇ ಆಚಾರ್ಯರು ಏನಮ್ಮ ತಿಳಿಯದೆ ಸುಲಭವಾಗಿ ಅದಲ್ಲ ಕುಂಡಿಮ್ಯಾಲೆ ನಾಮ ಹಚ್ಚಿಕೊಂಡರೆ ಜನ ನಗುವುದಿಲ್ಲವೇ ನಿಮಗದು ನಿಮಗಿದು ತಿಳಿಯದೆ ಆಚಾರ್ಯರು ಆಕೆ ಹೀಗೇನೆ ಅದರ ಅರ್ಥ ಅದು ಸಂಸ್ಕೃತ ಭಾಷೆಯಲ್ಲವೇ ಆಚಾರ್ಯರು ಏನು ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ರಮಾಬಾಯಿಯನ್ನು ಕೇಳ್ರಿ ಅವರು ಮೊನ್ನೆ ತಾನೇ ಉಡುಪಿಗೆ ಹೋಗಿ ಬಂದಿದ್ದಾರೆ ಏನು ತಾಯಿ ಕೃಷ್ಣದೇವರ ಕೈಯಾಗೆ ಬೆಣ್ಣೆ ಮುದ್ದೆ ಅದೋ ಇಲ್ಲೋ ನೀವು ಹೇಳಿ ಸೀತಾಬಾಯಿ ನೀವು ಹೇಳಿ ರುಕ್ಮಿಣಿಬಾಯಿ ಇಂಥದ್ದು ಎಷ್ಟೋ ಮಂದಿ ಲಾಯರುಗಳ ರಾಜಕೀಯಸ್ಥರ ವಾದ ಸರಣಿ ಇದಕ್ಕೆ ವೈತಿರಿಕ್ತವಾದದ್ದು ಶುದ್ಧ ತರ್ಕ ಅದು ಕುಂಡಿನಿ ನಗರ ಉಡುಪಿ ಕೃಷ್ಣ ಇವುಗಳ ಅನ್ಯೋನ್ಯ ಸಂಬಂಧಗಳೇನೆಂದು ಕೇಳುತ್ತದೆ ಜನ ನಕ್ಕರೆ ಅಷ್ಟರಿಂದ ತೃಪ್ತಿಯಾಗುವುದಿಲ್ಲ ಉಡುಪಿ ಕೃಷ್ಣ ಪಡವಿಗೊಡೆಯ ಇಂತ ಹಾಡುಗಳಲ್ಲಷ್ಟೇ ಪರ್ಯವಸಾನವಾಗಬಾರದು ವಾಕ್ಯ ಪರಿಷ್ಠ ಪರಿಷ್ಕಾರ ಮಾಡಬೇಕು ಸತ್ಯಾಂಶವನ್ನು ಹೊರಕ್ಕೆ ತೆಗೆಯಬೇಕು ಇದು ತಕ್ಕ ಪದ್ಧತಿ ರಾಜಗೋಪಾಲಾಚಾರ್ಯರು ಈ ಕಷ್ಟ ಮಾರ್ಗವನ್ನು ಹಿಡಿದಿದ್ದರಿಂದ ಬಹುಮಂದಿಗೆ ಗೊತ್ತಾದದ್ದು ಅವರ ವಾದ ಚಮತ್ಕಾರ ಅವರ ಸತ್ಯ ಕುತೂಹಲವಲ್ಲ ಸಾಮಾನ್ಯ ಜನಕ್ಕೆ ತಿಳಿಯಲಾದದ್ದು ಮಾತಿನ ನವರು ವಾಕ್ಯ ಚಮತ್ಕಾರ ಸೂಕ್ಷ್ಮವಾಗಿ ನೋಡದೆ ಮೇಲ್ಮೇಲಿನ ಒರಟೊರಟು ದಪ್ಪ ದಪ್ಪ ಹೇಳಿಕೆಯಿಂದ ತೃಪ್ತರಾಗುತ್ತಿದ್ದ ಜನಕ್ಕೆ ರಾಜಗೋಪಾಲಾಚಾರ್ಯರ ನವರು ಅರ್ಥವಾಗಲಿಲ್ಲ ಅವರ ಮಾತಿನ ಚಮತ್ಕಾರದಿಂದ ಬೇಸರವಾಯಿತು ಪೊಂಚಕೋಪವೂ ಬಂತು ಆದರೆ ಗಾಂಧಿಯವರಿಗೆ ನವರಾದ ತರ್ಕ ಬೇಕಿತ್ತು ಅವರು ರಾಜಗೋಪಾಲಾಚಾರ್ಯರ ಬುದ್ಧಿ ಸೂಕ್ಷ್ಮತೆಯನ್ನು ಗ್ರಹಿಸಿ ಮೆಚ್ಚಿಕೊಂಡಿದ್ದರು ಗಾಂಧಿಯವರು ಅಷ್ಟೊಂದು ಗೌರವಿಸುತ್ತಿದ್ದ ಒಬ್ಬ ಸಮೀಪದ ಕಾರ್ಯಕರ್ತರನ್ನು ಎದುರಿಸುವುದು ಇತರರಿಗೆ ಶಕ್ತವಿಲ್ಲದೆ ಅವರು ತಮ್ಮ ಅಸಮಾಧಾನವನ್ನು ನುಂಗಿಕೊಂಡಿದ್ದರು ಅಂಥವರೇ ರಾಜಾಜಿಯವರನ್ನು ಸಿಆರ್ ಅಂದ್ರೆ ನರಿ ಮುಂತಾದ ಅವಹೇಳನದ ಹೆಸರುಗಳಿಂದ ಕರೆದರು ಒಟ್ಟಿನಲ್ಲಿ ಉತ್ತರ ದೇಶದ ಜನರಿಗೆ ರಾಜಗೋಪಾಲಾಚಾರ್ಯರಲ್ಲಿ ದಕ್ಷಿಣದವರಿಗಿದ್ದಷ್ಟು ಮಮತೆ ಬರಲಿಲ್ಲ ಮುಖ್ಯ ಸಾಧನೆ ಈಗ ರಾಜಗೋಪಾಲಾಚಾರ್ಯರು ಹಿಡಿದಿದ್ದ ಮುಖ್ಯ ಕಾರ್ಯಗಳನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಅವುಗಳಲ್ಲಿ ಮುಖ್ಯವಾದವು ಇವು ಮದ್ಯ ನಿರೋಧ ಖಾದಿ ಹರಿಜನೋದ್ಧಾರ ಹಿಂದಿ ಪ್ರಚಾರ ಸ್ವರಾಜ್ಯ ಸಂಪಾದನೆ ರಾಜ್ಯ ವೆಚ್ಚದಲ್ಲಿ ಮಿತವ್ಯಯ ಆಡ ಆಡಳಿತದಲ್ಲಿ ವಿಚಕ್ಷಣೆ ಆಡಳಿತದಲ್ಲಿ ಪರಿಶುದ್ಧತೆ ಧರ್ಮ ಸಂಪ್ರದಾಯಗಳು ಸಾಹಿತ್ಯ ಕಾರ್ಯ ತಮಿಳು ಸಾಹಿತ್ಯ ಮದ್ಯ ನಿರೋಧ ಮಹಾತ್ಮ ಗಾಂಧಿಯವರ ಮುಖ್ಯ ಉದ್ದೇಶಗಳಲ್ಲಿ ಇದು ಒಂದು ರಾಜಗೋಪಾಲಾಚಾರ್ಯರು ಇದಕ್ಕಾಗಿ ಪಠ್ಯಶ್ರಮ ನಾಪತಾರ್ಹವಾದದ್ದು ಆದರೆ ಅದರ ಫಲ ಸದ್ಯಕ್ಕೆ ತೀರಾ ಸ್ವಲ್ಪದ್ದಾಗಿದೆ ಅವರ ತರುವಾಯ ಬಂದ ಮದ್ರಾಸಿನ ಮುಖ್ಯಮಂತ್ರಿಗಳು ಇತರ ಮಂತ್ರಿ ಇತರ ಮಂತ್ರಿಗಳು ಈ ವಿಷಯದಲ್ಲಿ ಉದಾಸೀನರಾಗಿದ್ದಾರೆ ಇತರ ಈ ವಿಷಯದಲ್ಲಿ ಉದಾಸೀನರಾಗಿದ್ದಾರೆ ವಿರೋಧಿಗಳೇ ಆಗಿದ್ದರೆ ಮದ್ಯ ನಿಷೇಧದ ಏರ್ಪಾಡನ್ನೇ ವಜಾ ಕಾದಿ ಖಾದಿ ರಾಜಗೋಪಾಲಾಚಾರ್ಯರು ಕಾದಿಯ ಪ್ರಚಾರಕ್ಕೆ ಮಾತ್ರವೇ ಅಲ್ಲದೆ ಕೈಮಗ್ಗದವರ ಸಂರಕ್ಷಣೆಗಾಗಿಯೂ ನಿರಂತರ ಶ್ರಮ ಪಟ್ಟಿದ್ದಾರೆ ತಾವೇ ಸ್ವತಃ ಚರಕದಿಂದ ನೂಲು ತೆಗೆಯುತ್ತಿದ್ದರು ಆದರೆ ಅದರಿಂದ ಮೆಷಿನ್ ಬಟ್ಟೆಗಳ ವ್ಯಾಪಾರಕ್ಕೇನು ಅಪಾಯವಾಗಿಲ್ಲ ಕೈಮಗ್ಗದವರಾದರೂ ಕೈಯಿಂದ ನೂತ ನೂಲನ್ನೇ ಬೆಳೆಸುತ್ತಿರುವವರೆಂಬ ಖಾತರಿ ಇಲ್ಲ ಕೈಮಗ್ಗದವರು ಈ ಅವಕಾಶದ ಪ್ರಯೋಜನವನ್ನು ಹೆಚ್ಚಿಗೆ ಪಡೆದಂತೆ ತೋರುವುದಿಲ್ಲ ಇದಕ್ಕೆ ಕಾರಣ ಅವರೇ ಅವರು ಜನದ ನಂಬಿಕೆ ಸಂಪಾದಿಸಿಕೊಂಡಿಲ್ಲ ಹರಿಜನೋದ್ಧಾರ ಈ ಪ್ರಯತ್ನದಲ್ಲಿ ತಿರುವ ನಂತಶಯನ ಮುಂತಾದ ಕಡೆ ರಾಜಗೋಪಾಲಾಚಾರ್ಯರ ಪ್ರಯತ್ನದಿಂದ ಹರಿಜನರಿಗೆ ದೇವಸ್ಥಾನ ಪ್ರವೇಶ ದೊರೆಯಿತು ಆದರೆ ದೇವಸ್ಥಾನ ಪ್ರವೇಶದ ಸೌಕರ್ಯವನ್ನು ಹರಿಜನರು ಎಷ್ಟು ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆಯೋ ಗಂಡವರಿಲ್ಲ ಆ ಜನ ಈ ವಿಷಯದಲ್ಲಿ ಅಷ್ಟು ಉತ್ಸಾಹಿಗಳಾಗಿರುವಂತೆ ತೋರುವುದಿಲ್ಲ ಇನ್ನು ಸರಕಾರಿ ಚಾಕರಿಗಳ ವಿಷಯದಲ್ಲಾದರೂ ಅದು ನಡೆಯುತ್ತಿದೆ ಹೆಚ್ಚಾಗಿಯೇ ನಡೆಯುತ್ತಿದೆ ಇದರಿಂದ ಆ ಜನಾಂಗದ ಮೇಲೆ ಏನು ಪರಿಣಾಮವಾಗಿದೆ ಸಾಮಾನ್ಯ ಸಾರ್ವಜನಿಕ ಆಡಳಿತ ಮೇಲೆ ಏನು ಪರಿಣಾಮವಾಗಿದೆ ಎಂಬುದನ್ನು ವಿಚಾರ ಮಾಡಬೇಕಾಗಿದೆ ಹಿಂದಿ ಪ್ರಚಾರ ರಾಜಗೋಪಾಲಾಚಾರ್ಯರು ಮೊದಲು ಹಿಂದಿ ಉತ್ಸಾಹಿಗಳಾಗಿದ್ದರು ಅದಕ್ಕಾಗಿ ಬಹು ಕೆಲಸ ನಡೆಸಿದರು ಹಿಂದಿಯಿಂದ ತಮ್ಮ ಇತರ ದೇಶ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೂ ಎಷ್ಟು ಅಪಾಯವೆಂಬುದನ್ನು ಕಂಡುಕೊಂಡ ಬಳಿಕ ತಮ್ಮ ಪೂರ್ವೋತ್ಸಾಹವನ್ನು ಬದಿಗಿಟ್ಟು ಇಂಗ್ಲಿಷ್ ಪರವಾಗಿಯೂ ದೇಶಭಾಷೆಗಳ ಪರವಾಗಿಯೂ ವಾದಿಸುವವರಾದರು ಹಿಂದಿಯನ್ನು ಅವರು ಕೈಬಿಟ್ಟಂತೆ ತೋರಿತು ಸ್ವರಾಜ್ಯ ಸಂಪಾದನೆ ಇದಕ್ಕಾಗಿ ಅವರು ಪಟ್ಟ ಪಟ್ಟಶ್ರಮ ಅಷ್ಟಿಷ್ಟೆಂದು ಹೇಳಲಾಗದು ಗಾಂಧಿಯವರಿಗೆ ಸಮನಾಗಿ ದುಡಿದರು ಪರಕೀಯರನ್ನು ತಮ್ಮ ನಮ್ಮ ದೇಶದಿಂದ ತೊಡಗಿಸಿ ಸ್ವದೇಶವನ್ನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪಡೆಯಬೇಕೆಂಬುದೇ ರಾಜಗೋಪಾಲಾಚಾರ್ಯರ ಕೇಂದ್ರ ಧ್ಯೇಯ ಅವರು ರಾಜಕೀಯಕ್ಕೆ ಕಾಲಿಟ್ಟಿದ್ದೆ ಈ ಉದ್ದೇಶದಿಂದ ಅದು ಸಫಲವಾಗಿದೆ ಮಿತವ್ಯಯ ಆದರೆ ರಾಜ್ಯ ಹೇಗೆ ನಡೆಯಬೇಕು ಎಂಬ ವಿಚಾರದಲ್ಲಿ ರಾಜಗೋಪಾಲಾಚಾರ್ಯರ ಮಾತು ಸಫಲವಾಗಿಲ್ಲ ಮಿತವ್ಯಯ ಬಂದಿಲ್ಲ ಸ್ವರಾಜ್ಯ ನಂತರದ ಸರಕಾರಗಳ ಆರ್ಥಿಕ ನೀತಿಯನ್ನು ಅವರು ಡಂಬಾಚಾರ ವಿಳಾಸವೆಂದು ಕರೆಯುತ್ತಿದ್ದರು ವಿಚಕ್ಷಣೆ ಪರಿಶುದ್ಧಿ ವಿಚಕ್ಷಣೆ ಪರಿಶುದ್ದಿಗಳು ಅಸಾಧ್ಯವಾಗುವಂತಹ ಕಾರ್ಯಧೋರಣೆಗಳನ್ನು ಸ್ವರಾಜ್ಯ ನಂತರ ಸರಕಾರಗಳು ಕೈಗೊಂಡವು ಲಂಚ ಮತ್ತು ಸ್ವಕುಲಾಭಿಮಾನಗಳು ಪ್ರಬಲಿಸಿವೆ ಎಂಬ ಮಾತು ಮನೆ ಹರಡಿದೆ ರಾಜಗೋಪಾಲಾಚಾರ್ಯರು ಪರ್ಮಿಟ್ ಲೈಸೆನ್ಸ್ ರಾಜ್ ಎಂದರೆ ಪರವಾನಿಗೆ ರಿಯಾಯಿತಿಗಳ ರಾಜ್ಯ ಎಂದು ಅವಹೇಳನ ಮಾಡಿ ಸರಕಾರಗಳ ಅಪನೀತಿಯನ್ನು ಬಲವಾಗಿ ಖಂಡಿಸಿದರು ಧರ್ಮ ರಾಜಗೋಪಾಲಾಚಾರ್ಯರು ಮದಲಿನಿಂದ ಧರ್ಮ ಶ್ರದ್ಧೆಯುಳ್ಳವರೇ ಆದರೂ ಈ ಶೀರ್ಷೆಗೆ ಅವರು ಈ ವಿಷಯಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದರು ಅವರು ಪ್ರತಿಯೊಂದು ಲೇಖನದಲ್ಲಿಯೂ ಪ್ರತಿಯೊಂದು ಭಾಷಣದಲ್ಲಿಯೂ ಧರ್ಮದ ಪ್ರಸ್ತಾವ ಹೆಚ್ಚಾಗಿ ಬರುತ್ತಿತ್ತು ಈ ದೇಶ ಉಳಿಯಬೇಕಾದರೆ ನಮ್ಮ ಮೊದಲನೆಯ ಗಮನ ಧರ್ಮದ ಕಡೆಗಿರಬೇಕಾದದ್ದೆಂದು ನಿಸ್ಸಕೋ ಸಾರುತ್ತಿದ್ದರು ಸಾಹಿತ್ಯ ಕಾರ್ಯ ವಾಸ್ತವವಾಗಿ ರಾಜಗೋಪಾಲಾಚಾರ್ಯರಿಗಿದ್ದ ಒಲವು ಮೊದಲು ಸಾಹಿತ್ಯದ ಕಡೆ ಅವರಿಗೆ ಸದ್ಗ್ರಂಥಗಳಲ್ಲಿ ಬಹು ಬಹು ಆಸಕ್ತಿ ಅವರು ಗವರ್ನರ್ ಜನರಲ್ ಆಗಿದ್ದಾಗ ಒಂದು ಸಾರಿ ಬೆಂಗಳೂರಿಗೆ ಬಂದವರು ನನ್ನನ್ನು ನೋಡಬೇಕೆಂದು ಹೇಳಿ ಕಳುಹಿಸಿದರು ಅದರಂತೆ ನಾನು ರೆಸಿಡೆನ್ಸಿ ಬಂಗಿಲಿಗೆ ಹೋದೆ ಅವರು ಆ ಕಟ್ಟಡದ ಒಳಗಡೆ ಕೂಡದೆ ಕಟ್ಟಡದಿಂದ ಕೆಲ ಗಜ ದೂರದಲ್ಲಿ ಹೊರಚ್ಚಾಗಿ ಗಿಡ ಪೊದರುಗಳ ಮರೆಯಲ್ಲಿ ಕುರ್ಚಿ ಮೇಜು ಹಾಕಿಸಿಕೊಂಡು ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದರು ಮೇಜಿನ ಮೇಲೆ ಇದ್ದದ್ದು ಎರಡು ಮೂರು ಪುಸ್ತಕಗಳು ಒಂದನ್ನು ಹಿಡಿದು ಓದುತ್ತಿದ್ದರು ಇಂಥ ಗ್ರಂಥ ಕಾಲಕ್ಷೇಪಕ್ಕೆ ತಮಗೆ ತಾಲ ಎಂಬುದು ಅವರ ಆಗಿನ ಕೊರತೆ ಇದನ್ನು ಪದೇ ಪದೇ ಹೇಳುತ್ತಿದ್ದರು ಅವರೊಡನೆ ಸೇರಿದಾಗೆಲ್ಲ ಯಾವುದೋ ಗ್ರಂಥ ವಿಚಾರ ಚರ್ಚೆಗೆ ಬರುವುದು ಒಂದು ದಿನ ಯಸ್ಯ ಯ ಕ್ಷಯಾಯ ಚಿನ್ವತ ಜಿನ್ವತ ಎಂಬ ಮಂತ್ರದಲ್ಲಿಯ ಕ್ಷಯಾಯ ಎಂಬ ಮಾತಿನ ಅರ್ಥವನ್ನು ಕುರಿತು ಜಿಜ್ಞಾಸೆ ನಡೆಯಿತು ನಾನು ಭಾಷೆಯನ್ನು ನೋಡಿ ತದನುಸಾರವಾಗಿ ಅರ್ಥ ಹೇಳಿದ್ದನ್ನು ಅವರು ಬಹುವಾಗಿ ಮೆಚ್ಚಿಕೊಂಡದ್ದು ನನಗೆ ಸ್ಮರಣೀಯವಾದ ಸಂಗತಿ ಇನ್ನೊಂದು ದಿನ ಅವರು ನವರತ್ನರಾಮರಾಯರು ನಾನು ರಾಮರಾಯರ ಮನೆಯಲ್ಲಿ ಮಾತನಾಡುತ್ತಾ ಕುಳಿತಿದ್ದೆವು ಆ ಸಮಯದಲ್ಲಿ ಕೌನ್ಸಿಲರ್ ಆಗಿದ್ದ ಕ್ಯಾರ್ ಶ್ರೀನಿವಾಸಯ್ಯಂಗಾರ್ಯರು ರಾಜಗೋಪಾಲಾಚಾರ್ಯರನ್ನು ನೋಡುವುದಕ್ಕಾಗಿ ಅಲ್ಲಿಗೆ ದಯ ಅದಕ್ಕೆ ಎರಡು ದಿವಸ ಹಿಂದೆ ನವರತ್ನರಾಮರಾಯರು ಬೆಂಗಳೂರಿನ ಒಂದಾನೊಂದು ಸಂಸ್ಕೃತಿ ಸಂಘದಲ್ಲಿ ಮೊಪಸಾ ಎಂಬ ಫ್ರೆಂಚ್ ಲೇಖನ ಗ್ರಂಚಗಳನ್ನು ಕುರಿತು ಉಪನ್ಯಾಸ ಮಾಡಿದ್ದರು ಆ ವಿಷಯದ ಪ್ರಸ್ತಾವ ಬಂತು ಆಗ ರಾಮರಾಯರು ಹೇಳಿದರು ಮೋಪಾಸಾದ ಗ್ರಂಥಗಳನ್ನು ಓದದ ಮನುಷ್ಯ ತಾನು ಸಂಸ್ಕೃತ ಮನುಷ್ಯನೆಂದು ಹೇಳಿಕೊಳ್ಳಲು ಅಧಿಕಾರವಿಲ್ಲದವನು ಎಂದರು ಇದರಿಂದ ಕೆಆರ್ ಶ್ರೀನಿವಾಸ ಇಂಗಾರ್ಯರಿಗೆ ಮನಸ್ಸು ಕೆರಳಿತು ಅವರು ಹೇಳಿದರು ಯಾರು ದಿವ್ಯ ಪ್ರಬಂಧಗಳನ್ನು ಕಲಿತಿಲ್ಲವೋ ಅವನಿಗೆ ತಾನು ಸುಸಂಸ್ಕೃತನೆಂದು ಹೇಳಿಕೊಳ್ಳಲು ಅಧಿಕಾರವಿಲ್ಲ ಎಂದರು ಇದರ ಮೇಲೆ ವಾಗ್ವಾದ ವಿಫುಲವಾಗಿ ಬೆಳೆಯಿತು ರಾಜಗೋಪಾಲಾಚಾರ್ಯರಾದರೂ ತಮಿಳು ಪ್ರಬಂಧಗಳನ್ನು ತಮ್ಮ ಮತಗ್ರಂಥಗಳೆಂಬ ಭಕ್ತಿಯಿಂದ ಮಾತ್ರವಲ್ಲದೆ ಉತ್ತಮ ಸಾಹಿತ್ಯ ಎಂಬ ಆಧಾರದಿಂದಲೂ ವ್ಯಾಸಂಗ ಮಾಡಿದ್ದವರು ಇದು ನನಗೆ ಚೆನ್ನಾಗಿ ತಿಳಿದಿತ್ತು ಅವರು ನನಗೆ ಬರೆದಿದ್ದ ಒಂದಾನೊಂದು ಕಾಗದದಲ್ಲಿ ಒಂದು ತಮಿಳು ಪ್ರಬಂಧ ವ್ಯಾಖ್ಯಾನದಿಂದ ಉದಾಹರಿಸಿದ್ದರು ತಮಿಳಿನಲ್ಲಿ ಅದರ ತಾತ್ಪರ್ಯ ಹೀಗೆ ನೀನು ನಿಜವಾಗಿ ವೈಷ್ಣವನು ಹೌದೋ ಅಲ್ಲವೋ ಎಂದು ಶಂಕೆ ಬಂದ ಪಕ್ಷದಲ್ಲಿ ಹೀಗೆ ಮಾಡು ನಿನಗೆ ವಿರೋಧಿಯಾದ ಒಬ್ಬ ಮನುಷ್ಯನಿಗೆ ಏನೋ ಆಪತ್ತು ಬಂತೆಂದು ನಿನಗೆ ತಿಳಿದು ಬಂದಿದೆ ಆಗ ನೀನು ನಿನ್ನ ಮನಸ್ಸಿನಲ್ಲಿ ಆಹಾ ಅವನಿಗೆ ತಕ್ಕದ್ದೇ ಆಯ್ತು ಎಂದುಕೊಳ್ಳುವೆಯೋ ಅಥವಾ ಅವನಿಗೆ ಹೀಗಾಯ್ತಲ್ಲ ಎಂದು ಪರಿತಾಪ ಪಡುವೆಯೋ ನಿನ್ನಲ್ಲೇ ವಿಚಾರ ಮಾಡಿಕೋ ಅನ್ಯನ ಕಷ್ಟ ಕೇಳಿ ನಿನ್ನಲ್ಲಿ ಮರುಕ ಉಂಟಾಗಿದ್ದರೆ ನೀನು ವೈಷ್ಣವ ಹಾಗಲ್ಲದೆ ದ್ವೇಷಿಯ ಮನಸ್ಸುಂಟಾಗಿದ್ದರೆ ನೀನು ವೈಷ್ಣವನಲ್ಲ ಇಂತಹ ವಾಕ್ಯಗಳು ನೂರಾರು ರಾಜಗೋಪಾಲಾಚಾರ್ಯರಿಗೆ ಮುಖಸ್ಥವಾಗಿದ್ದವು ಹೀಗೆ ಅವರು ಪ್ರಬಂಧ ಸಾಹಿತ್ಯದಲ್ಲಿ ಪರಿಣತರಾಗಿದ್ದರು ಆ ದಿನ ರಾಮರಾಯರಿಗೂ ಶ್ರೀನಿವಾಸ ಹೆಂಗಾರ್ಯರಿಗೂ ವಾದ ಪ್ರಸಂಗ ನಡೆಯುತ್ತಿದ್ದಷ್ಟು ಹೊತ್ತು ರಾಜಗೋಪಾಲಾಚಾರ್ಯರು ಮಧ್ಯೆ ಮಾತನಾಡದೆ ಕೇಳುತ್ತಿದ್ದರು ಅವರ ಮಾತು ಮುಗಿದ ಬಳಿಕ ಕಡೆಯಲ್ಲಿ ರಾಜಗೋಪಾಲಾಚಾರ್ಯರು ನಾನು ಎರಡು ಮಾತನಾಡಿದೆವು ಆಗ ವಿಷದವಾಯಿತು ವಿಷದವಾಯಿತು ನಿಜವಾದ ಪಾಂಡಿತ್ಯ ಸಂಸ್ಕೃತಿ ಎಂದರೆ ವಿನಯ ಅದರಿಂದ ಪರಗುಣಗ್ರಹಣ ಅದರಿಂದ ಪರರಲ್ಲಿ ಗೌರವ ಬುದ್ಧಿ ಹಾಗೆ ಸ್ನೇಹ ಸಹಾನುಭೂತಿ ಈ ರೀತಿ ಅಂದಿನ ವಾದ ಉಪ ಸಂಹಾರವಾಗಿ ಎಲ್ಲರಿಗೂ ಸಮಾಧಾನವಾಯಿತು ರಾಜಗೋಪಾಲಾಚಾರ್ಯರ ಪಾಂಡಿತ್ಯ ಸಂಸ್ಕೃತಿಗಳಿಗೆ ನಿದರ್ಶನ ರಾಜಗೋಪಾಲಾಚಾರ್ಯರು ಮಹಾಗ್ರಂಥಾವುದನ್ನು ಬರೆಯ ಹೊರಟವರಲ್ಲ ಅವರದೇನಿದ್ದರೂ ವಿವರಣೆ ವ್ಯಾಖ್ಯಾನಗಳು ಇಂಗ್ಲಿಶಿನಲ್ಲಿ ತಾತ್ಕಾಲಿಕವಾದ ರಾಜಕೀಯ ಪ್ರಸಂಗಗಳನ್ನು ಕುರಿತು ಒಂದೆರಡು ಲಘು ಪುಸ್ತಕಗಳನ್ನು ಪ್ರಕಟಿಸಿದರು ಹೆಚ್ಚು ಗಂಭೀರ ವಿಷಯವೇನೆಂದರೆ ಅವರ ಉಪನಿಷ್ ವಿವರಣೆ ಅವರು ಮುಖ್ಯ ಉಪನಿಷತ್ತುಗಳನ್ನು ಆರಿಸಿಕೊಂಡು ಅವಕ್ಕೆ ತಿಳಿಯಾದ ಇಂಗ್ಲಿಷ್ ಭಾಷೆಯಲ್ಲಿ ತಾತ್ಪರ್ಯ ಹೇಳಿದ್ದಾರೆ ಈ ಗ್ರಂಥವನ್ನು ಬರೆಯುವಾಗ ಪ್ರಕೃತ ಕಾಲದ ಇಂಗ್ಲಿಷನ್ನೇ ಹೆಚ್ಚಾಗಿ ಬಳಸುವ ಜನದ ಮನಸ್ಸಿನ ಶಂಕೆಗಳನ್ನು ಪ್ರಶ್ನೆಗಳನ್ನು ಉದ್ದೇಶಿ ಉದ್ದೇಶದಲ್ಲಿರಿಸಿಕೊಂಡು ಈಗಿನ ಸಾಮಾನ್ಯ ಜನಕ್ಕೆ ದೊಡ್ಡ ತತ್ವಗಳನ್ನು ಸ್ಫುರಿಸುವಂತೆ ಮಾಡಿದ್ದಾರೆ ಇದಲ್ಲದೆ ಅವರು ಅನೇಕ ಯೂನಿವರ್ಸಿಟಿಗಳಲ್ಲಿ ವಿದ್ವತ್ ವಿಷಯಗಳನ್ನು ಕುರಿತು ಕಾನ್ವೊಕೇಶನ್ ಮೊದಲಾದ ಸಂದರ್ಭಗಳಲ್ಲಿ ಭಾಷಣ ಮಾಡಿದ್ದು ಗ್ರಂಥ ರೂಪದಲ್ಲಿ ಪ್ರಕಟವಾಗಿದೆ ಸತ್ಯಮೇವ ಜಯತೆ ಎಂಬ ಹೆಸರಿನಲ್ಲಿ ಅವರ ತಾತ್ಕಾಲಿಕ ಇಂಗ್ಲಿಷ್ ಲೇಖನಗಳು ಮೂರು ಸಂಪುಟವಾಗಿ ಪ್ರಕಟವಾಗಿವೆ ತಮಿಳಿನಲ್ಲಿ ರಾಜಾಜಿ ಹೆಚ್ಚು ಶ್ರಮಪಟ್ಟರು ಸಸ್ಯಶಾಸ್ತ್ರ ಮೊದಲಾದ ವಿಜ್ಞಾನ ವಿಷಯಗಳನ್ನು ಕುರಿತು ಅವರು ಗ್ರಂಥ ಬರೆದಿದ್ದಾರೆ ಸಸ್ಯಶಾಸ್ತ್ರದ ಬಗ್ಗೆ ಅವರು ತಮಿಳಿನಲ್ಲಿ ಬರೆದಿರುವ ಸಣ್ಣ ಗ್ರಂಥ ಪ್ರಮಾಣಭೂತವಾಗಿದೆ ಎಂದು ಕೆಲವರು ತಿಳಿದವರು ನನಗೆ ಹೇಳಿದ್ದಾರೆ ಮುಖ್ಯವಾಗಿ ಅವರು ಸಾಕ್ರಿಟಿಸ್ ಮಾರ್ಕಸ್ ಅರಿಲಿಯಸ್ ಎಪಿಟ್ ಪೀಟಸ್ ಮೊದಲಾದ ಪಾಶ್ಚಾತ್ಯ ತತ್ವ ವಿಚಾರಗಳನ್ನು ಕುರಿತು ವಿವರಣೆ ಮಾಡಿಯು ಆ ಮೂಲ ಗ್ರಂಥಗಳನ್ನು ತಮಿಳಿಗೆ ತರ್ಜುಮೆ ಮಾಡಿಯೂ ಪ್ರಕಾಶಪಡಿಸಿದ್ದಾರೆ ಅವರಿಗೆ ತತ್ವ ಕುತೂಹಲ ತೀವ್ರವಾಗಿತ್ತು ಚಕ್ರವರ್ತಿಯ ತಿರುಮಗನ್ ಎಂಬ ಹೆಸರಿನಿಂದ ಶ್ರೀಮದ್ ರಾಮಾಯಣದ ವಚನ ಸಂಗ್ರಹವನ್ನು ವ್ಯಾಸರ್ ವಿರಂದು ಎಂಬ ಹೆಸರಿನಿಂದ ಮಹಾಭಾರತದ ಸಂಗ್ರಹವನ್ನು ಸುಲಭವಾದ ತಮಿಳಿನಲ್ಲಿ ಒದಗಿಸಿದ್ದಾರೆ ಈ ಎರಡೂ ಗ್ರಂಥಗಳು ವಿಸ್ತಾರವಾಗಿ ಪ್ರಚಾರಗೊಂಡಿವೆ ಇದು ದೊಡ್ಡ ಉಪಕಾರ ರಾಜಗೋಪಾಲಾಚಾರ್ಯರಿಗೆ ತಿರುವರ್ ತಾತ್ವಿಕ ಕವಿಯ ವಿಷಯದಲ್ಲಿ ಹೆಚ್ಚು ಭಕ್ತಿ ಅದರಂತೆಯೇ ಅವಯ್ಯಾರ್ ಎಂಬ ಕವಿಯತ್ರಿಯ ಬಗೆಗೆ ಇವರಿಬ್ಬರ ವಾಕ್ಯಗಳನ್ನು ಅವರು ಪದೇ ಪದೇ ಉದಾಹರಿಸುತ್ತಿದ್ದರು ಹೀಗೆ ನನಗನ್ನಿಸುತ್ತದೆ ರಾಜಗೋಪಾಲಾಚಾರ್ಯರ ರಾಜಕೀಯ ಸಾಧನೆಗಿಂತ ಅವರ ಸಾರಸ್ವತ ಸಾಧನೆ ಹೆಚ್ಚು ಕಾಲ ಬಾಳುತ್ತದೆಂದು ಧನ್ಯಜೀವಿ ಒಟ್ಟು ತೀರ್ಮಾನ ದಲ್ಲಿ ರಾಜಗೋಪಾಲಾಚಾರ್ಯರ ಅವರ ಕಾಲದ ಮಹಾಮಹನೀಯ ಪಂಕ್ತಿಯಲ್ಲಿ ಪ್ರಮುಖ ಪೀಠದಲ್ಲಿ ಇರತಕ್ಕವರೆಂದು ಹೇಳಬಹುದು ಭಗವಂತನು ಅವರಿಗೆ ಅನೇಕ ವಿ ಶಕ್ತಿಗಳನ್ನು ಅನುಗ್ರಹಿಸಿದ್ದನು ವಿದ್ಯೆ ಬುದ್ಧಿವ್ಯಾಪನೆ ಧೈರ್ಯ ಸಾಹಸಗಳು ಲೌಕಿಕ ಯುಕ್ತಿ ದೂರದೃಷ್ಟಿ ಪಾಂಡಿತ್ಯ ಇನ್ನೂ ಅನೇಕ ಸತ್ವ ಪ್ರಭಾವಗಳು ಅವರಿಗೆ ಬಂದಿದ್ದವು ಇಷ್ಟು ಹೇಳಿದ್ದರಿಂದ ಅವರು ಸರ್ವಸಮ್ಮತರಾದರೆಂದು ಹೇಳಿದಂತೇನೂ ಆಗಲಿಲ್ಲ ಎಷ್ಟೋ ವಿಷಯಗಳಲ್ಲಿ ಅವರ ದಾರಿ ಅವರ ಅವರದಾಗಿತ್ತು ದಾಗಲಿಲ್ಲ ಅಭಿಪ್ರಾಯ ವಿಷಯದಲ್ಲಿ ಅಸಮ್ಮತಿಯು ವಿರೋಧವೂ ಇರಲೇ ಇದ್ದವು ಆದ ಕಾರಣ ಅವರು ಹಿಡಿದಿದ್ದ ಕಾರ್ಯಗಳಿಗೆ ಸಂಪೂರ್ಣವಾದ ಬೆಂಬಲ ದೊರೆಯದೆ ಹೋಯಿತು ಆದರೆ ಸಂಪೂರ್ಣ ಐಕಮತ್ಯ ನಮ್ಮ ದೇಶದಲ್ಲಿ ಯಾವ ವಿಷಯದಲ್ಲಿ ಯಾವ ಜನನಾಯಕನೂ ಸರ್ವ ಏಕೈಕ ನಾಯಕನಾಗಿದ್ದಾನೆ ಅಭಿಪ್ರಾಯ ಭೇದವೆಂಬುದು ಸ್ವಾಭಾವಿಕ ಸಂಗತಿ ಭೇದವು ಮನುಷ್ಯರ ದೇಹ ಬುದ್ಧಿ ರಚನೆಯಲ್ಲಿಯೇ ರಚನೆಯಲ್ಲಿಯೇ ಇದೆ ಅದನ್ನು ಸಂಪೂರ್ಣವಾಗಿ ಪರಿಹರಿಸಿ ಐಕಮತ್ಯವನ್ನು ಸ್ಥಾಪಿಸುವ ಕಾರ್ಯ ಸಾಮಾನ್ಯ ಸಾಧ್ಯವಾದದ್ದಲ್ಲ ಕಷ್ಟ ಕಡೆಗೆ ರಾಜಗೋಪಾಲಾಚಾರ್ಯರು ಈಶ್ವರ ಸಾನಿಧ್ಯದಲ್ಲಿ ನಿಂತಾಗ ಇಷ್ಟು ಹೇಳಬಹುದು ಭಗವಾನ್ ನೀನು ಕೊಟ್ಟ ಶಕ್ತಿ ಸಾಧನಗಳನ್ನು ನಾನು ನಿರ್ವಂಚನೆಯಿಂದ ನಿನ್ನ ಸೇವೆಗಾಗಿ ವಿನಿಯೋಗಿಸಿದ್ದೇನೆ ಕೆಲವು ದಾರಿಗಳಲ್ಲಿ ಅದು ಫಲಕಾರಿಯಾಗದೆ ಹೋಗಿದ್ದರೆ ಅದಕ್ಕೆ ಕಾರಣ ನಾನು ಮಾಡಿದ ಲೋಪಗಳಲ್ಲ ಎಲ್ಲ ಲೋಪಗಳನ್ನು ಹೋಗಲಾಡಿಸಿ ಸರಿಪಡಿಸುವ ಪ್ರಭಾವ ನಿನಗೆ ಸೇರಿದ್ದು ನನಗೆ ಕೊಟ್ಟಷ್ಟನ್ನು ಮುಡುಪು ಸಲ್ಲಿಸುವ ಅವಕಾಶ ಮಾತ್ರ ನನಗೆ ಸೇರಿದ್ದು ಎಂದು ಧಾರಾಳವಾಗಿ ಹೇಳಿಕೊಳ್ಳಬಹುದು ಇಷ್ಟು ಮಾತ್ರ ಹೇಳಬಲ್ಲವರು ಎಲ್ಲರೂ ಅಲ್ಲ ಯಾರು ಹೀಗೆ ಹೇಳಲಾದಿತ್ತೋ ಅವರು ಧನ್ಯರು ರಾಜಗೋಪಾಲಾಚಾರ್ಯರು ಅಂಥ ಧನ್ಯ ಶ್ರೇಣಿಯಲ್ಲಿ ಮುಖ್ಯರಾಗಿ ಸ್ಮರಣೀಯರಾಗಿರುತ್ತಾರೆ ರಾಜ್ಯ ನೇತ ರಾಜಕೀಯ ಸ್ಥರಲ್ಲಿ ವಿಚಕ್ಷಣ ಎಂಬ ದರ್ಜೆಯುಂಟು ಈತನೇ ಉತ್ತಮೋತ್ತಮನು ಇವನೇ ರಾಜ್ಯದ ನೇತ ಅಥವಾ ನಾಯಕ ಎಂದರೆ ನಡೆಸುವವನು ರಾಜ್ಯ ನೇತನಲ್ಲಿ ಅನೇಕ ಗುಣವೇಶ್ ಗುಣವಿಶೇಷಗಳು ಸೇರಿರುತ್ತವೆ ಸೇರಿಸುತ್ತವೆ ಅವುಗಳಲ್ಲಿ ಮುಖ್ಯವಾದವು ಎರಡು ವಿವೇಕ ಸ್ಥೈರ್ಯ ವಿವೇಕವು ಮೂರು ತೆರನಾದದ್ದು ಶ್ರೇಯ ಪ್ರೇಯ ವಿವೇಕ ಸಾಧ್ಯಸಾಧ್ಯ ವಿವೇಕ ಪೌರಾಪರ್ಯ ವಿವೇಕ ಇವುಗಳ ಜೊತೆಗಿರಬೇಕಾದದ್ದು ಸ್ಥೈರ್ಯ ಜನಕ್ಕೆ ಬೇಕಾದದ್ದರಲ್ಲಿ ಶ್ರೇಯ ಕಾರ್ಯಗಳು ಇರುತ್ತವೆ ಪ್ರೇಯ ಕಾರ್ಯಗಳು ಇರುತ್ತವೆ ಶ್ರೇಯ ಕಾರ್ಯವೆಂದರೆ ನಿಜವಾದ